Unit 11, Lesson ತರ್ಟಿ 38 ನಾನು ಮೈಸೂರಿಗೆ ಬಂದು ಸುಮಾರು ಒಂದೂವರೆ ತಿಂಗಳಿರಬೇಕು ನಾನು ಮೈಸೂರಿಗೆ ಬಂದು ಸುಮಾರು ಒಂದೂವರೆ ತಿಂಗಳಿರ್ಬೇಕು ಈ ಒಂದೂವರೆ ತಿಂಗಳಲ್ಲಿ ಒಂದಿನ ದಿನಚರಿ ಬರೀಬೇಕು ಅನ್ನಿಸ್ಲೇ ಇಲ್ಲ ಈ ಒಂದೂವರೆ ತಿಂಗಳಲ್ಲಿ ಒಂದು ದಿನಾನು ದಿನಚರಿ ಬರೀಬೇಕು ಅನ್ನಿಸ್ಲೇ ಇಲ್ಲ ಆದ್ರೆ ಇವತ್ ಯಾಕೋ ಆ ಕೆಟ್ಟ ಬುದ್ಧಿ ಬಂದ್ಬಿಡ್ತು ಆದರೆ ಇವತ್ ಯಾಕೋ ಆ ಕೆಟ್ಟ ಬುದ್ಧಿ ಬಂದ್ಬಿಡ್ತು ಬೆಳಿಗ್ಗೆಯಿಂದ ಒಂದೇ ಸಮಯಿಂದ ಒಂದೇ ಸಮ್ನೆ ಬರಿಬಾರ್ದು ಬರಿಬಾರದು ಅಂತ ಮಾಡ್ದೆ ಆದ್ರೆ ನನ್ ಮನ್ಸು ಕೇಳಬೇಕಲ್ಲ ಆದ್ರೆ ನನ್ ಮನಸ್ ಕೇಳಬೇಕಲ್ಲ ಬರೀ ಬರೀ ಅಂತು ಬರಿ ಬರೀ ಅಂತ ಅದು ಒತ್ತಾಯಿಸ್ತಾನೇ ಬಂತು ಹೋಗ್ಲಿ ಬರೀಕೇನಿದೆ ಮಣ್ಣು ಹೋಗ್ಲಿ ಬರೆಯೋಕೇನಿದೆ ಮಣ್ಣು ಹಾಸಿಗೆಯಿಂದ ಎದ್ದು ಹಲ್ಲುಜ್ಜಿ ಹಾಸಿಗೆಯಿಂದ ಎದ್ದು ಹಲ್ಲುಜ್ಜಿ ಕಾಫಿ ಕುಡ್ದು ಪೇಪರ್ ಓದ್ದೆ ಅಂತ ಬರೀಲಾ ಛೇ ದಿನಚರಿ ಅನ್ನೋದು ಹೇಗಿರ್ಬೇಕು ದಿನಚರಿ ಅನ್ನೋದು ಹೇಗಿರ್ಬೇಕು ಮಹಾಮಹಾಪುರುಷರು ಬರೀತಾರೆ ಮಹಾಮಹಾಪುರುಷರು ಬರೀತಾರೆ ಅದು ದಿನಚರಿ ಅದು ಬಿಟ್ಟು ದಿನಚರಿ ಓದಿ ಹೊಟ್ಟೆಗೆ ತಣ್ಣೀರ್ ಸುರ್ಕೋಬೇಕು ಅದು ಬಿಟ್ಟು ನನ್ ದಿಂಚರಿ ಓದಿ ಹೊಟ್ಟೆಗೆ ತಣ್ಣೀರ್ ಸುರ್ಕೋಬೇಕು ಅದು ನೀವು ಪಡೆದು ಬಂದಿದ್ದು ಅದು ನೀವು ಪಡೆದು ಬಂದದ್ದು ಅನುಭವಿಸಿ ಅನುಭವಿಸಿ ನಾನು ಪ್ರತಿದಿನ ಬೆಳಿಗ್ಗೆ ಆರು ಗಂಟೆಗೆ ಹೇಳ್ತೀನಿ ನಾನು ಪ್ರತಿದಿನ ಬೆಳಿಗ್ಗೆ ಆರು ಗಂಟೆಗೆ ಹೇಳ್ತೀನಿ ಇದರಲ್ಲೇನು ವಿಶೇಷ ಇಲ್ಲ ಅನ್ನಿ ಆದ್ರೆ ವಿಶೇಷ ಇರೋದು ಹಲ್ಲುಜ್ಜಿ ಕಾಫಿ ಕುಡಿತೀನಲ್ಲ ಅದರಲ್ಲಿ ಆದ್ರೆ ವಿಶೇಷ ಇರೋದು ಹಲ್ಲುಜ್ಜಿ ಕಾಫಿ ಕುಡಿತೀನಲ್ಲ ಅದ್ರಲ್ಲಿ ನಮ್ಮ ಹಾಸ್ಟೆಲ್ ನಲ್ಲಿ ನನ್ನೊಬ್ಬನ್ ಬಿಟ್ಟು ಯಾರ್ ಹಲ್ಲುಜ್ ಕಾಫಿ ಕುಡಿತಾರೆ ಹೇಳಿ ನಮ್ಮ ಹಾಸ್ಟೆಲ್ ನಲ್ಲಿ ಒಬ್ಬನನ್ ಬಿಟ್ಟು ಯಾರ್ ಹಲ್ಲುಜ್ಜಿ ಕಾಫಿ ಕುಡಿತಾರೆ ಹೇಳಿ ಕಾಫಿ ಕುಡಿದು ರೀಡಿಂಗ್ ರೂಮ್ ಹೋಗಿ ಓದ್ತೀನಿ ಕಾಫಿ ಕುಡಿದು ರೀಡಿಂಗ್ ರೂಮ್ ಹೋಗಿ ವರ್ತಮಾನ ಪತ್ರಿಕೆ ಓದ್ತೀನಿ ನಾನ್ ಯಾವಾಗ್ಲೂ ಕನ್ನಡ ವರ್ತಮಾನ ಪತ್ರಿಕೆನೆ ಓದೋದು ನಾನು ಯಾವಾಗಲೂ ಕನ್ನಡ ವರ್ತಮಾನ ಪತ್ರಿಕೆನೆ ಓದೋದು ಇದಕ್ಕೆ ಕಾರಣ ಎರಡು ಇದಕ್ಕೆ ಕಾರಣ ಎರಡು ಒಂದು ಕನ್ನಡದ ಕಟ್ಟಾಭಿಮಾನ ಇನ್ನೊಂದು ಇಂಗ್ಲಿಷ್ ಚೆನ್ನಾಗಿ ಬರಲ್ಲ ಒಂದು ಕನ್ನಡದ ಕಟ್ಟಾಭಿಮಾನ ಇನ್ನೊಂದು ಇಂಗ್ಲಿಷ್ ಚೆನ್ನಾಗಿ ಬರಲ್ಲ ವರ್ತಮಾನ ಪತ್ರಿಕೆ ಓದಿ ಸ್ನಾನ ಮಾಡ್ತೀನಿ ವರ್ತಮಾನ ಪತ್ರಿಕೆ ಓದಿ ಸ್ನಾನ ಮಾಡ್ತೀನಿ ಇಲ್ಲಿಯೂ ಒಂದು ವಿಶೇಷ ಇದೆ ಇಲ್ಲಿಯೂ ಒಂದು ವಿಶೇಷ ಇದೆ ಪ್ರತಿದಿನ ತಣ್ಣೀರ್ನಲ್ಲಿ ಸ್ನಾನ ಮಾಡೋದು ನಾನೊಬ್ನೇ ಪ್ರತಿದಿನ ತಣ್ಣೀರ್ನಲ್ಲಿ ಸ್ನಾನ ಮಾಡೋದು ನಾನೊಬ್ನೇ ಸ್ನಾನ ಮಾಡಿ ಒಂಬತ್ ಗಂಟೆ ತನಕ ಪಾಠ ಬರಿತೀನಿ ಸ್ನಾನ ಮಾಡಿ ಒಂಬತ್ತು ಗಂಟೆ ತನಕ ಪಾಠ ಬರಿತೀನಿ ದಿನಾ ಒಂದೊಂದು ಪಾಠ ಬರೆದು ಅದನ್ನ ಅಧ್ಯಾಪಕರಿಗೆ ತೋರಿಸ್ಲೇಬೇಕು ದಿನ ಒಂದೊಂದು ಪಾಠ ಬರೆದು ಅದನ್ನ ಅಧ್ಯಾಪಕರಿಗೆ ತೋರಿಸ್ಲೇಬೇಕು ಅದು ನನ್ನ ನಿಯಮ ಅದು ನನ್ನ ನಿಯಮ ಊಟ ಮಾಡಿ ರೂಮಿಗೆ ಬಂದು ಬಟ್ಟೆ ತೊಟ್ಟು ನನ್ನ ರೂಮೇಟ್ ಜೊತೆ ಇನ್ಸ್ಟಿಟ್ಯೂಟ್ ಹೊಡ್ತೀನಿ ಊಟ ಮಾಡಿ ರೂಮಿಗೆ ಬಂದು ಬಟ್ಟೆ ತೊಟ್ಟು ನನ್ನ ರೂಮೇಟ್ ಜೊತೆ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟ್ ಹೋಗ್ತಾ ಸಿಗರೇಟ್ ಹೋಗ್ತೀನಿ ಇನ್ಸ್ಟಿಟ್ಯೂಟ್ ಹೋಗ್ತಾ ಸಿಗರೇಟ್ ಸೇದಿ ಕ್ಲಾಸ್ಗೆ ಹೋಗ್ತೀನಿ ಸಿಗರೇಟ್ ಸೇದೋದು ನನಗೇನು ಚಟಾ ಅಲ್ಲ ಬರೀ ಖುಷಿ ಅಷ್ಟೆ ಸಿಗರೇಟ್ ಸೇರೋದು ನನಗೇನು ಚಟಾ ಅಲ್ಲ ಬರೀ ಖುಷಿ ಅಷ್ಟೆ ಇನ್ಸ್ಟಿಟ್ಯೂಟಿಗೆ ಹೋಗಿ ಅಧ್ಯಾಪಕರಿಗೆ ಹೋಮ್ ವರ್ಕ್ ಪುಸ್ತಕ ಕೊಟ್ಟು ಕ್ಲಾಸ್ ಹೋಗ್ತೀನಿ ಇನ್ಸ್ಟಿಟ್ಯೂಟ್ಗೆ ಹೋಗಿ ಅಧ್ಯಾಪಕರಿಗೆ ಹೋಮ್ವರ್ಕ್ ಪುಸ್ತಕ ಕೊಟ್ಟು ಕ್ಲಾಸ್ಗೆ ಹೋಗ್ತೀನಿ ಕ್ಲಾಸ್ ನಲ್ಲಿ ಮುಂದಿನ ಸೀಟ್ ಕೂರೋದು ನನಗ್ ಸುತರಾಮ್ ಇಷ್ಟ ಇಲ್ಲ ಕ್ಲಾಸ್ ಮುಂದಿನ ಸೀಟ್ ಕೂರೋದು ನನಗೆ ಸುತರಾಮ್ ಇಷ್ಟ ಇಲ್ಲ ಹಿಂದಿನ ಸೀಟ್ ಕೂರ್ತೀನಿ ಹಿಂದಿನ ಸೀಟ್ ನಲ್ಲಿ ಕೂಡ್ತೀನಿ ಕೂತು ಸ್ವಲ್ಪ ಹೊತ್ತು ಬೇರೆಯವ್ರ ಜೊತೆ ಹರಟೆ ಹೊಡಿತೀನಿ ಕೂತು ಸ್ವಲ್ಪ ಹೊತ್ತು ಬೇರೆಯವ್ರ ಜೊತೆ ಹರಟೆ ಹೊಡಿತೀನಿ ಅಷ್ಟೊತ್ಗೆ ಮೇಸ್ಟ್ರು ಕ್ಲಾಸ್ಗೆ ಬಂದು ಅಟೆಂಡೆನ್ಸ್ ಹಾಕಿ ಪಾಠ ಶುರು ಮಾಡ್ತಾರೆ ಅಷ್ಟು ಹೊತ್ತಿಗೆ ಮೇಷ್ಟು ಕ್ಲಾಸಿಗೆ ಬಂದು ಅಟಿ ಪಾಠ ಶುರು ಮಾಡ್ತಾರೆ ಮೊದಲನೇ ಪೀರಿಯಡ್ ಗಪ್ಚಿಪ್ಪಾ ಕೂತ್ ಪಾಠ ಕೇಳ್ತೀವಿ ಮೊದಲನೇ ಪೀರಿಯಡ್ ಗಪ್ ಚಿಪ್ಪ ಕೂತು ಪಾಠ ಕೇಳ್ತೀವಿ ಮೊದಲನೇ ಪೀರಿಯಡ್ ನಲ್ಲಿ ಪಾಠ ಕೇಳೋದು ನಮಗ್ ಬಹಳ ಮುಖ್ಯ ಮೊದಲನೇ ಪೀರಿಯಡ್ ನಲ್ಲಿ ಪಾಠ ಕೇಳೋದು ನಮಗ್ ಬಹಳ ಮುಖ್ಯ ಆಮೇಲೆ ಹನ್ನೊಂದು ಗಂಟೆ ಇಪ್ಪತ್ ನಿಮಕ್ಕೆ ಕ್ಲಾಸ್ ನಿಂದ ಹೊರಗ್ ಬಂದು ಟಪಾಲ್ ನೋಡಿ ಡ್ರಿಲ್ ಕ್ಲಾಸ್ ಹೋಗ್ತಿವಿ ಹನ್ನೊಂದು ಗಂಟೆ ಇಪ್ಪತ್ ನಿಮಿಷಕ್ಕೆ ಕ್ಲಾಸ್ನಿಂದ ಹೊರಗೆ ಬಂದು ಟಪಾಲ್ ನೋಡಿ ಡ್ರಿಲ್ ಕ್ಲಾಸ್ಗೆ ಹೋಗ್ತೀನಿ ಅದು ಆಟದ ಮೈದಾನದಲ್ಲಿನ್ ಡ್ರಿಲ್ ಅಲ್ಲ ಅದು ಆಟದ ಮೈದಾನದ ಡ್ರಿಲ್ ಅಲ್ಲ ಅದಕ್ಕಿಂತ ಕಷ್ಟ ಇದು ಅದಕ್ಕಿಂತ ಕಷ್ಟ ಇದು ನೀವು ಒಮ್ಮೆ ಬಂದ್ ನೋಡಿ ಗೊತ್ತಾಗತ್ತೆ ನೀವೊಮ್ಮೆ ಬಂದ್ ನೋಡಿ ಗೊತ್ತಾಗತ್ತ ಡ್ರಿಲ್ ಮಾಡಿ ಮೂರ್ನೇ ಪೀರಿಯಡ್ ಲ್ಯಾಬರೇಟರಿ ಹೋಗ್ತಿವಿ ಡ್ರಿಲ್ ಮಾಡಿ ಮೂರ್ನೇ ಪೀರಿಯಡ್ ಲ್ಯಾಬೋರೇಟರಿ ಹೋಗ್ತೀವಿ ಹೋಗಿ ಅಲ್ಲಿ ಭಾಷೆನ ಚೆನ್ನಾಗಿ ಅಭ್ಯಾಸ ಮಾಡ್ತೀವಿ ಹೋಗಿ ಅಲ್ಲಿ ಭಾಷೆನ ಚೆನ್ನಾಗಿ ಅಭ್ಯಾಸ ಮಾಡ್ತೀವಿ ಒಂದೂವರೆ ಗಂಟೆಯಿಂದ ಮೂರು ಗಂಟೆ ತನಕ ಬಿಡು ಒಂದೂವರೆ ಗಂಟೆಯಿಂದ ಮೂರು ಗಂಟೆ ತನಕ ನಮಗ್ ಬಿಡುಗೀನ್ ಹೋಗಿ ತಿಂಡಿ ತಿಂದು ಟೀ ಕುಡಿತೀವಿ ಆಗ ಕ್ಯಾಂಟೀನ್ ಹೋಗಿ ತಿಂಡಿ ತಿಂದು ಟೀ ಕುಡಿತೀವಿ ನನ್ನ ದಿನಚರಿಯಂತೇನೆ ನಮ್ಮ ಊಟದ ವ್ಯವಸ್ಥೆ ವ್ಯಾಸಂಗ ರೀತಿ ಎಲ್ಲವೂ ವಿಚಿತ್ರ ಇಲ್ಲಿ ನನ್ನ ದಿನಚರಿಯಂತೆಯೇ ನಮ್ಮ ಊಟದ ವ್ಯವಸ್ಥೆ ವ್ಯಾಸಂಗ ರೀತಿ ಎಲ್ಲವೂ ವಿಚಿತ್ರ ಇಲ್ಲಿ ಊಟ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಎಲ್ಲ ತಿರುಮುರ್ಗು ಊಟ ಬೆಳಿಗ್ಗೆ ತಿಂಡಿ ಮಧ್ಯಾನ್ನ ಎಲ್ಲಾ ತಿರುಮುರುವು ಟೀ ಕುಡ್ದು ಖುಷಿ ಇನ್ನೊಂದು ಸಿಗರೇಟ್ ಸೇರಿ ಲೈಬ್ರರಿಗ್ ಹೋಗ್ತೀನಿ ಟೀ ಕುಡಿದು ಖುಷಿಗೆ ಇನ್ನೊಂದು ಸಿಗರೇಟ್ ಸೇದಿ ಲೈಬ್ರರಿಗ ಹೋಗ್ತೀನಿ ಲೈಬ್ರರಿ ಹೋಗಿ ಕೆಲವು ಪತ್ರಿಕೆಗಳ ಸ್ವಾರಸ್ಯ ಪುಟಗಳನ್ನ ತಿರುವಿ ಹಾಕ್ತೀನಿ ಲೈಬ್ರರಿಗೆ ಹೋಗಿ ಕೆಲವು ಪತ್ರಿಕೆಗಳ ಸ್ವಾರಸ್ಯ ಪುಟಗಳನ್ನ ತಿರುವು ಹಾಕ್ತೀನಿ ಉದಾಹರಣೆಗೆ ಸುಧಾವಾರ ಪತ್ರಿಕೆಯನ್ನ ಮುಂದಿನಿಂದ ತೆಗೆಯೋದಿಲ್ಲ ಹಿಂದಿನಿಂದ ತೆಗೆಯುತ್ತೀನಿ ಉದಾಹರಣೆಗೆ ಸುಧಾವಾರ ಪತ್ರಿಕೆಯನ್ನ ಮುಂದಿನಿಂದ ತೆಗೆಯುವುದಿಲ್ಲ ಹಿಂದಿಂದ ತೆಗಿತೀನಿ ಹೀಗೆ ಒಂದೆರಡು ಪತ್ರಿಕೆಗಳನ್ನ ಹೀಗೆ ಒಂದೆರಡು ಪತ್ರಿಕೆಗಳನ್ನ ನೋಡಿ ಮೂರು ಗಂಟೆಗೆ ಕ್ಲಾಸ್ ಹೋಗ್ತೀವಿ ಐದು ಗಂಟೆಗೆ ಕ್ಲಾಸ್ ಮುಗಿಯುತ್ತೆ ಮತ್ತೆ ಕ್ಯಾಂಟೀನ್ ಹೋಗಿ ಕಾಫಿ ಕುಡಿದು ಹಾಸ್ಟೆಲ್ಗೆ ಹೋಗ್ತೀನಿ ಐದು ಗಂಟೆಗೆ ಕ್ಲಾಸ್ ಮುಗಿಯುತ್ತೆ ಮತ್ತೆ ಕ್ಯಾಂಟೀನ್ ಹೋಗಿ ಕಾಫಿ ಕುಡಿದು ಹಾಸ್ಟೆಲ್ ಹೋಗ್ತೀನಿ ಈಗ ಸಿಗರೆಟ್ ಈಗ ಸಿಗರೆಟ್ ಸೇದಲ್ಲ ಖುಷಿಗೆ ಬೇರೆ ಏನೇನೋ ಇರುತ್ತೆ ಹಾಸ್ಟೆಲ್ ಹೋಗಿ ಆರು ಗಂಟೆ ತನಕ ಬ್ಯಾಡ್ಮಿಂಟನ್ ಆಟ ಆಡಿ ಓದೋಕ್ ಆರಂಭಿಸ್ತೀನಿ ಹಾಸ್ಟೆಲ್ ಹೋಗಿ ಆರು ಗಂಟೆ ತನಕ ಬ್ಯಾಡ್ಮಿಂಟನ್ ಆಟ ಆಡಿ ಏಳು ಗಂಟೆಗೆ ಓದೋಕ್ ಆರಂಭಿಸ್ತೀನಿ ಎಂಟೂವರೆಗೆ ಊಟದ ಶಾಸ್ತ್ರ ಮಾಡಿಬಿಟ್ಟು ಹತ್ತು ಗಂಟೆ ತನಕ ಪಾಠ ಓದಿ ಮಲಕ್ತಿನಿ. ವರೆಗೆ ಎಂಟೂವರೆಗೆ ಊಟಶಾಸ್ತ್ರ ಮಾಡಿಬಿಟ್ಟು ಹತ್ತು ಗಂಟೆ ತನಕ ಪಾಠ ಓದಿ ಮಲಗ್ತೀನಿ ನಾನು ದಿನಚರಿ ಬರೆದಿರೋದನ್ನ ಎಚ್ಚರಿಕೆಯಿಂದ ಗಮನಿಸಿ ನಾನು ದಿನಚರಿ ಬರೆದಿರೋದನ್ನ ಎಚ್ಚರಿಕೆಯಿಂದ ಗಮನಿಸಿ ಅನ್ವಯಿಸುತ್ತೆ ಅಲ್ವಾ ಇದು ಒಂದು ದಿನಕ್ಕಿಂತ ಎಲ್ಲಾ ದಿನಕ್ಕೂ ಅನ್ವಯಿಸುತ್ತೆ ಅಲ್ವಾ ಹಾಗೆ ನಮ್ಮ ದಿನನಿತ್ಯದ ಚಟುವಟಿಕೆ ಆಗಿದೆ ನಮ್ಮ ದಿನನಿತ್ಯದ ಚಟುವಟಿಕೆ ಡ್ರಿಲ್ಸ್ ಬಿಲ್ಡಪ್ ಡ್ರಿಲ್ ಮಾಡಲ್. ಕಲಿಸ್ತೀನಿ ಮಕ್ಕಳಿಗೆ ಕನ್ನಡ ಕಲಿಸ್ತೀನಿ ಹೋಗಿ ಮಕ್ಕಳಿಗೆ ಕನ್ನಡ ಕಲಿಸ್ತೀನಿ ನಾನು ಊರಿಗೆ ಹೋಗಿ ಮಕ್ಕಳಿಗೆ ಕನ್ನಡ ಕಲಿಸ್ತೀನಿ ನಾವು ಬಿಲ್ಡಪ್ ಮಲಗಿದೆ ಕೇಳಿ ಮಲಗಿದೆ ನಾನು ಸಂಗೀತ ಕೇಳಿ ಮಲಗಿದೆ ನೋಡ್ತೀನಿ ಸಿನಿಮಾ ನೋಡ್ತೀನಿ ಸಿಟಿಗೆ ಹೋಗಿ ಸಿನಿಮಾ ನೋಡ್ತೀನಿ ನಾನು ಸಿಟಿಗೆ ಹೋಗಿ ಸಿನಿಮಾ ನೋಡ್ತೀನಿ ಊಟ ಮಾಡ್ತಾಳೆ ಬಂದು ಊಟ ಮಾಡ್ತಾಳೆ ಕಾಲೇಜಿನಿಂದ ಬಂದು ಊಟ ಮಾಡ್ತಾಳೆ ಅವಳು ಕಾಲೇಜಿಂದ ಬಂದು ಊಟ ಮಾಡ್ತಾಳೆ ಕುಡಿತಾನೆ ಕಾಫಿ ಕುಡಿತಾನೆ ಹೋಗಿ ಕಾಫಿ ಕುಡಿತಾನೆ ಕ್ಯಾಂಟೀನ್ಗೆ ಹೋಗಿ ಕಾಫಿ ಕುಡಿತಾನೆ ರವಿ ಕ್ಯಾಂಟೀನ್ ಗೆ ಹೋಗಿ ಕಾಫಿ ಕುಡಿತಾನೆ ಬರೀರಿ होगी पत्र बरेरी. हम होगी बरिरी बरेरी. पत्र बरू होगी पत्रा बरेरी. हो ಕಾಂಬಿನೇಟರಿ ಡ್ರಿಲ್ ಮಾಡೆಲ್ ಅವಳು ಮೈಸೂರಿಗೆ ಬರ್ತಾಳೆ ಅವಳು ಕನ್ನಡ ಕಲಿತಾಳೆ ಅವಳು ಮೈಸೂರಿಗೆ ಬಂದು ಕನ್ನಡ ಕಲಿತಾಳೆ ನೌ ಕಂಬೈನ್ ಅವರು ದಿನಾ ಪುಸ್ತಕವನ್ನು ಮನೆಯಲ್ಲಿ ಮರೆಯುತ್ತಾರೆ ಅವರು ಬರೀ ಕೈಯಲ್ಲಿ ಕಾಲೇಜಿಗೆ ಬರುತ್ತಾರೆ ಅವರು ದಿನಾ ಪುಸ್ತಕವನ್ನು ಮನೆಯಲ್ಲಿ ಮರೆತು ಬರೀ ಕೈಯಲ್ಲಿ ಕಾಲೇಜಿಗೆ ಬರುತ್ತಾರೆ ಶ್ಯಾಮ ನನಗೆ ಸಿಟಿಯಲ್ಲಿ ಸಿಕ್ಕ ನಾನು ಬರೋದು ತಡಾ ಆಯ್ತು ಶಾಮ ನನಗೆ ಸಿಟಿಯಲ್ಲಿ ಸಿಕ್ಕಿ ಬರೋದು ತಡ ಆಯ್ತು ರಾಜು ದಾರಿಯಲ್ಲಿ ಬಿದ್ದ ಅವನು ಅಳ್ತಾ ಇದ್ದಾನೆ ರಾಜು ದಾರಿಯಲ್ಲಿ ಬಿದ್ದು ಅಳ್ತಾ ಇದ್ದಾನೆ ನಾವು ನಿಮ್ಮ ಪುಸ್ತಕ ಮೇಜಿನ ಮೇಲೆ ಇಡ್ತೀವಿ ನಾವು ಒಳಗೆ ಹೋಗ್ತೀವಿ ನಾವು ನಿಮ್ ಪುಸ್ತಕ ಮೇಜಿನ ಮೇಲೆ ಇಟ್ಟು ಒಳಗೆ ಹೋಗ್ತೀವಿ ನಾನು ಕಾಫಿ ಕುಡಿತೀನಿ ನಾನು ಕಾಲೇಜ್ಗೆ ಬರ್ತೀನಿ ನಾನು ಕಾಫಿ ಕುಡಿದು ಕಾಲೇಜಿಗೆ ಬರ್ತೀನಿ ಮಾಡೆಲ್ ನಾನು ಸಿಗರೇಟು ಸೇರ್ತೀನಿ ಖುಷಿ ಪಡ್ತೀನಿ ಖುಷಿ ಪಡ್ತೀನಿ ನೌ ಕಂಬೈನ್ ಆ ಹುಡುಗರು ದಿನಾ ಮೂರು ಸಾರಿ ಊಟ ಮಾಡ್ತಾರೆ ಅವರು ಬೇಗ ದೊಡ್ಡವರಾಗ್ತಾರೆ ಆ ಹುಡುಗರು ದಿನಾ ಮೂರ್ ಸಾರಿ ಊಟ ಮಾಡಿ ಬೇಗ ದೊಡ್ಡವರಾಗ್ತಾರೆ ನಾನು ಇವತ್ತು ವರ್ತಮಾನ ಪತ್ರಿಕೆ ಓದಿದೆ ನಾನು ಆಮೇಲೆ ಸ್ನಾನ ಮಾಡಿದೆ ನಾನು ಇವತ್ತು ವರ್ತಮಾನ ಪತ್ರಿಕೆ ಓದಿ ಆಮೇಲೆ ಸ್ನಾನ ಮಾಡಿದೆ ಅವರು ಸಿಗರೇಟ್ ಸೇತಾರೆ ಅವರು ಸಿಗರೆಟ್ ಸೇರಿ ಕೆಮ್ಮು ಬರೆಸಿಕೊಳ್ತಾರೆ ಮಾಡಲ್ ಅವನು ಪಾಠ ಓದ್ತಾ ಇದ್ದ ಅವನು ಮಲಗಿದ ಅವರು ಪಾಠ ಓದ್ತಾ ಮಲಗಿದ ನಾವು ಕಂಬತ್ತು ಮಗು ದಾರಿಯಲ್ಲಿ ಹೋಗ್ತಾ ಕೆಳಗೆ ಬಿತ್ತು ನಾನು ಕ್ಲಾಸ್ಗೆ ಹೋಗ್ತಾ ಇದ್ದೆ ನಾನು ಸಿಗರೆಟ್ ಸೇದಿದೆ ನಾನು ಕ್ಲಾಸ್ಗೆ ಹೋಗ್ತಾ ಸಿಗರೇಟ್ ಸೇದಿದೆ. ಅವಳು ತಿಂಡಿ ತಿಂತಾ ಇದ್ದಳು ಅವಳು ಪೇಪರ್ ಓದ್ತಾ ಇದ್ದಳು ಅವಳು ತಿಂಡಿ ತಿಂತ ಪೇಪರ್ ಓದ್ತಾ ಇದ್ಳು